ಕೃಷ್ಣಯ್ಯರ್ ಅವರ ಸಹಾಯಬುದ್ಧಿ ಕೆ ಎಸ್ ಅವರು ಬಹು ವರ್ಷ ಬೆಂಗಳೂರಿನ ಸಾರ್ವಜನಿಕರಲ್ಲಿ ಪ್ರಮುಖರಾಗಿದ್ದರು ನನ್ನ ಜೀವನದಲ್ಲಿ ಅವರ ಸಂಬಂಧ ಹೆಚ್ಚಾಗಿತ್ತು ಅವರಿಗೆ ನನ್ನ ಅಂತರಂಗದ ಕೃತಜ್ಞತೆಯನ್ನು ಸಲ್ಲಿಸುವುದು ನನಗೆ ಇಷ್ಟವಾದ ಕರ್ತವ್ಯ ಕೃಷ್ಣಯ್ಯರವರದು ಬೆಂಗಳೂರಿನಲ್ಲಿ ಹೆಸರುವಾಸಿಯಾದ ಮನೆತನ ಅವರ ತಾತಂದಿರು ಅರವ ಮುನಷಿ ಕೃಷ್ಣಯ್ಯರ್ ಎಂಬುವರು ಈ ಅರವ ಮುನೇಶಿಯವರು ಬ್ರಿಟಿಷ್ ಕಮಿಷನರುಗಳ ಕಾಲದಲ್ಲಿ ಅವರ ಸಮ್ಮುಖದಲ್ಲಿ ದ್ವಿಭಾಷಿಯಾಗಿದ್ದವರು ಎಂದರೆ ಇಂಗ್ಲಿಷ್ ತಮಿಳು ಎರಡರಲ್ಲಿಯೂ ಸಮರ್ಥರಾಗಿದ್ದವರು ಕಮಿಷನರುಗಳಿಗೆ ಇಂಟರ್ಪ್ರಿಟರ್ ಆಗಿದ್ದವರು ಅವರ ಮನೆ ಚಿಕ್ಕಪೇಟೆಯ ದಕ್ಷಿಣ ಪಾಶ್ವದ ಶ್ರೇಣಿಯಲ್ಲಿ ಬೆತಿಂಗ್ ಘಾಟ್ ಗಲ್ಲಿಯ ಮೂಲೆಯಿಂದ ಮೂರು ನಾಲ್ಕು ಮನೆಗಳ ಆಚೆ ಪೂರ್ವಕ್ಕೆ ಮನೆಯ ವಿಶಾಲವಾಗಿ ಸೊಗಸಾಗಿ ಕಟ್ಟಿದ ಕಟ್ಟಡ ಒಳ್ಳೆಯ ಅಂಗಾಡ ಕಂಬಗಳು ಬೋಧಿಗೆಗಳು ಬಾಗಿಲುವಾಡಗಳು ಕಮಾನು ಕಂಗೋರುಗಳು ಆ ಕಾಲದ ಕೆಲಸಗಾರಿಕೆಯನ್ನು ಪ್ರಕಾಶಪಡಿಸುತ್ತವೆ ಮಹಡಿಯ ಮೇಲೂ ಕೆಳಗಡೆಯು ನಾಲ್ಕಾರು ಕೊಠಡಿಗಳಿದ್ದವು ಚಿಕ್ಕಪೇಟೆಯಿಂದ ಅದರ ಹಿಂದಿನ ಬಿದಿಯವರೆಗೂ ಮನೆ ಅಖಂಡವಾಗಿತ್ತು ಅರವಾಮುನರ್ಷಿಯವರಿಗೆ ಮೂವರು ಗಂಡು ಮಕ್ಕಳು ಅವರಲ್ಲಿ ಎರಡನೆಯವರು ಸುಬ್ರಹ್ಮಣ್ಯಅಯ್ಯರ್ ಎಂಬರು ಅವರ ದತ್ತುಪುತ್ರರು ಕೃಷ್ಣಯ್ಯರ್ ಕೃಷ್ಣಯ್ಯರವರ ಜನಕ ಪಿತೃ ಬಾಗೇಪಲ್ಲಿ ಅಮಲ್ದಾರರಾಗಿದ್ದ ನಾಗೇಶ್ವರಯ್ಯರವರು ನಾಗೇಶ್ವರಯ್ಯರ್ ತುಮಕೂರು ಮೊದಲಾದ ಸ್ಥಳಗಳಲ್ಲಿಯೂ ಅಧಿಕಾರದಲ್ಲಿದ್ದವರು ಅವರು ಬಹುಶಃ ಪೊಲೀಸ್ ಸೂಪರಿಂಟೆಂಡೆಂಟ್ ರಾಗಿಯೂ ಇದ್ದರೆಂದು ತೋರುತ್ತದೆ ಈ ಕುಟುಂಬದ ಮೂಲಸ್ಥಾನ ಕಂಬೈನಲ್ಲೂರು ಅದು ಸೇಲಂ ಜಿಲ್ಲೆಯ ಒಂದು ಹಳ್ಳಿ ಶ್ರೀಮಂತಿಕೆ ಕೆ ಎಸ್ ಕೃಷ್ಣಯ್ಯರ್ ಅವರು ಆ ಕಾಲದ ಗಣನೆಯಲ್ಲಿ ಶ್ರೀಮಂತರಾಗಿ ಹುಟ್ಟಿದವರು ಅವರಿಗೆ ಭೂ ಚಿನ್ನ ಬೆಳ್ಳಿ ನಗದು ಕೆಲವು ಭಾರಿ ಕಂಪನಿಗಳಲ್ಲಿ ಷೇರುಗಳು ಎಲ್ಲ ಪಿತ್ರಾರ್ಜಿತವಾಗಿ ಬಂದಿದ್ದವು ಕೃಷ್ಣೆಯ ಸ್ನೇಹ ತತ್ಪರರು ಚಿಕ್ಕಂದಿನಿಂದ ಅನ್ಯ ಜನರಲ್ಲಿ ಪೀತೃ ಪ್ರೀತಿ ವಿಶ್ವಾಸಗಳನ್ನು ತೋರಿಸಿ ಸಂಪಾದಿಸಿಕೊಂಡಿದ್ದವರು ಅವರ ಸ್ವಭಾವವೇ ಸಾತ್ವಿಕವಾದದ್ದು ಅವರು ತಮ್ಮ ತಾಯಿಯನ್ನು ಪದೇ ಪದೇ ಸ್ಮರಿಸಿಕೊಳ್ಳುತ್ತಿದ್ದರು ಸೌಜನ್ಯ ಪರಿಶುದ್ಧಿ ಈ ಎರಡೂ ಗುಣಗಳನ್ನು ತಮ್ಮ ತಾಯಿ ಪಾರ್ವತಮ್ಮನವರ ವರಪ್ರಸಾದವೆಂದು ಅವರು ಭಾವಿಸಿದ್ದರು ನಾನು ಕೃಷ್ಣಯ್ಯರವರನ್ನು ಮೊದಲು ಕಾಣುವ ವೇಳೆಗೆ ಅವರು ಬಿ ಎ ಪಾಸು ಮಾಡಿ ಜವಳಿ ವ್ಯಾಪಾರದಲ್ಲಿ ಪ್ರತಿಷ್ಠಿತರಾಗಿದ್ದರು ನಾನಾದರೂ ಹಳ್ಳಿ ಮುಖ ಯಾವ ಕಾಲೇಜು ಮುಖವನ್ನು ಕಾಣದವನು ಮತ್ತು ಜೀವನೋಪಾಯಕ್ಕಾಗಿ ಪರದಾಡುತ್ತಿದ್ದವನು ನನಗೆ ಕೃಷ್ಣಯ್ಯರವರನ್ನು ಕಂಡರೆ ಆಶ್ಚರ್ಯ ಸಂತೋಷ ಮೆಚ್ಚಿಗೆ ಇವರು ವಿದ್ಯಾಪ್ರವೀಣರಾಗಿ ಐಶ್ವರ್ಯವಂತರಾಗಿ ಪ್ರಭಾವಶಾಲಿಯಾದ ಕುಟುಂಬಕ್ಕೆ ಸೇರಿದವರಾಗಿ ಸರಕಾರಿ ಉದ್ಯೋಗಕ್ಕೆ ಸೇರಲಿಲ್ಲವಲ್ಲ ಸ್ವತಂತ್ರರಾಗಿ ನಿಂತಿದ್ದಾರಲ್ಲ ಇದು ನನಗೆ ಆಶ್ಚರ್ಯ ಕೃಷ್ಣಯ್ಯರಿಗೆ ಸ್ಪೋರ್ಟ್ಸ್ ಯುವಕರ ಆಟಪಾಠಗಳಲ್ಲಿ ಹೆಚ್ಚು ಉತ್ಸಾಹ ಅದರಲ್ಲಿಯೂ ಈಜುವುದರಲ್ಲಿ ಅತಿಶಯವಾದ ಉತ್ಸಾಹ ಹತ್ತಾರು ಮಂದಿ ಯುವಕರನ್ನು ಪ್ರೋತ್ಸಾಹಪಡಿಸಿ ಅವರಿಗೆ ಈಜುವುದನ್ನು ಕಲಿಸಿಕೊಟ್ಟರು ಬೊಂಬಾಯಿಗೆ ನಾವು ಹೋಗಿದ್ದಾಗ ಜುಹು ಸಮುದ್ರ ತೀರದಲ್ಲಿ ಅವರೂ ಬಹುಶಃ ನಾಗೇಶ್ವರಯ್ಯರವರು ಈಜಿದ್ದು ನನಗೆ ಜ್ಞಾಪಕದಲ್ಲಿದೆ ನನಗೆವರ ಅವರ ಪರಿಚಯವಾದದ್ದು ಬಹುಶಃ ಸಾವಿರದ ಒಂಬೈನೂರ ಒಂಬತ್ತು ಹತ್ತರಲ್ಲಿರಬಹುದು ಆಗ ಕೃಷ್ಣಯ್ಯರವರು ಚಿಕ್ಕಪೇಟೆಯಲ್ಲಿ ತಮ್ಮ ಮನೆಯಲ್ಲಿಯೇ ಜವಳಿ ಅಂಗಡಿ ನಡೆಸುತ್ತಿದ್ದರಲ್ಲದೆ ಐರೀಶ್ ಪ್ರೆಸ್ ಮುದ್ರಣ ಸಂಸ್ಥೆಗೂ ಕೊಂಚ ಬಂಡವಾಳವನ್ನು ಸಾಲವಾಗಿ ಕೊಟ್ಟಿದ್ದಾರೆಂದು ನನ್ನ ಜ್ಞಾಪಕ ಜವಳಿ ಅಂಗಡಿಯ ಸಂಬಂಧದಲ್ಲಿಯೂ ಐರೀಶ್ ಪ್ರೆಸ್ಸಿನ ಸಂಬಂಧದಲ್ಲಿಯೂ ಸೇರಿದ್ದ ಮೂವರು ನಾಲ್ವರು ಮಹನೀಯರಲ್ಲಿ ಶ್ರೀ ಕೃಷ್ಣಮಾಚಾರ್ಯರೆಂಬುವರೊಬ್ಬರು ಕೃಷ್ಣಮಾಚಾರ್ಯರು ಕೃಷ್ಣಮಾಚಾರ್ಯರು ತುಂಬ ವಿಚಕ್ಷಣರು ಜಾಣರು ಯೋಜಕರು ಈ ಕೃಷ್ಣಮಾಚಾರ್ಯರ ಮಕ್ಕಳೇ ಸೆಂಟ್ರಲ್ ಕಾಲೇಜಿನಲ್ಲಿ ಬೌ ಭೌತಶಾಸ್ತ್ರದ ಪ್ರೊಫೆಸರ್ ಆಗಿದ್ದ ಸಿ ಕೆ ಸುಂದರಾಚಾರ್ಯರು ಹಾಗೆ ಕೆಲವು ತಿಂಗಳ ಹಿಂದೆ ಕೃಷ್ಣವಾಚಾರ್ಯರು ತಮ್ಮ ಮಗ ಸುಂದರಾಚಾರ್ಯರಿಗೂ ಮತ್ತು ಆತನ ತಮ್ಮ ಇನ್ನೂ ಚಿಕ್ಕ ಹುಡುಗನಿಗೂ ಇಂಗ್ಲಿಷ್ ಪಾಠ ಹೇಳೋದಕ್ಕಾಗಿ ನನ್ನನ್ನು ಪ್ರೈವೇಟ್ ಟ್ಯೂಟರ್ ಆಗಿ ನಿಯಮಿಸಿಕೊಂಡಿದ್ದರು ಕಾಲಕ್ರಮದಲ್ಲಿ ಅವರಿಗೂ ನನಗೂ ಇದ್ದ ಪರಿಚಯ ಬೆಳೆಯಿತು ನನ್ನ ತಲೆಹರಟೆ ಆಗಲೇ ಉಪಕ್ರಮವಾಗಿತ್ತು ನಾನು ಕೆಲವು ಸಂಸ್ಕೃತ ಶ್ಲೋಕಗಳನ್ನು ಇಂಗ್ಲಿಷಿಗೆ ಪದ್ಯ ರೂಪದಲ್ಲಿ ತರ್ಜುಮೆ ಮಾಡಿ ಐರಿಷ್ ಪ್ರೆಸ್ನಲ್ಲಿ ನೂರು ಪ್ರತಿ ಅಚ್ಚು ಮಾಡಿಸಿದ್ದೆ ಕೃಷ್ಣಮ್ಮಾಚಾರ್ಯರಿಗೆ ಬಲು ಹಿಗ್ಗು ಕೃಷ್ಣಮಾಚಾರ್ಯರಿಗೂ ಕೃಷ್ಣಯ್ಯರವರಿಗೂ ನನಗೂ ಸಮಾನವಾದ ಸಂಧಿ ಕೆಟಿ ಅಪ್ಪಣ್ಣನವರ ಹಿಂದೂ ಕಾಫಿ ಕ್ಲಬ್ ಯಾವುದೋ ನಿಮಿತ್ತದಿಂದ ಅಪ್ಪಣ್ಣನವರು ಒಂದು ಸಾಯಂಕಾಲ ಭೋಜನಕೂಟವನ್ನು ಏರ್ಪಡಿಸಿದ್ದರು ಅಲ್ಲಿ ತಾಂಬೂಲ ವಿನಿಯೋಗದ ಕಾಲದಲ್ಲಿ ಕೃಷ್ಣವಾಚಾರ್ಯರು ನನ್ನ ಬರಹದ ಒಂದು ಪ್ರತಿಯನ್ನು ಕೈಗೆ ಕೊಟ್ಟರು ಅದನ್ನು ತಮ್ಮ ಅಣ್ಣಂದಿರಾದ ಕೃಷ್ಣಸ್ವಾಮಿ ಅಯ್ಯರಿಗೂ ನಾರಾಯಣಯ್ಯರಿ ಅಯ್ಯರ್ ಮೊದಲಾದ ಸ್ನೇಹಿತರಿಗೂ ತೋರಿಸಿ ಸಂಭ್ರಮಪಟ್ಟರು ಹೀಗೆ ಪ್ರಾರಂಭವಾದದ್ದು ಕೃಷ್ಣಯ್ಯರವರಿಗೂ ವೇಳೆಗೆ ನನಗೆ ಎ ಆರ್ ಅವರ ಪರಿಚಯವಾಗಿರಲಿಲ್ಲ ವಿದ್ಯಾಭ್ಯಾಸ ಕೃಷ್ಣಯ್ಯರು ಬಿ ಎ ಪಾಸು ಮಾಡಿದ್ದು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಿಂದ ಅವರು ವಿಶೇಷ ವ್ಯಾಸಂಗ ಮಾಡಿದ ವಿಷಯಗಳು ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಈ ಎರಡೂ ನನ್ನ ವೃತ್ತಿಗೆ ಹೆಚ್ಚಾಗಿ ಸಂಬಂಧಪಟ್ಟವು ಕೃಷ್ಣಯ್ಯರಿಗೂ ನನಗೂ ಸ್ನೇಹ ದೃಢಪಟ್ಟದ್ದಕ್ಕೆ ಇದು ಒಂದು ಕಾರಣವಿರಬಹುದು ನಮ್ಮ ಮಾತುಕತೆಗಳಲ್ಲಿ ಎರಡು ವಿಷಯಗಳು ಚರ್ಚೆಗೆ ಬರುತ್ತಿದ್ದವು ಕೃಷ್ಣಯ್ಯರು ಮದ್ರಾಸಿನಲ್ಲಿ ಓದುತ್ತಿದ್ದಾಗ ಎ ಆರ್ ಅವರು ಮದ್ರಾಸಿನಲ್ಲಿ ವಿದ್ಯಾರ್ಥಿಯಾಗಿದ್ದರು ಅವರಿಬ್ಬರು ಸಜಾತೀಯರಾಗಿ ಪೂರ್ವ ಪರಿಚಯವಿದ್ದ ಕಾರಣದಿಂದ ಅವರ ಸ್ನೇಹ ಗಾಳವಾಯಿತು ಕೃಷ್ಣಯ್ಯರು ಮದ್ರಾಸಿನಲ್ಲಿ ಕಾಯಿಲೆ ಬಿದ್ದರು ತುಂಬ ಕಾಯಿಲೆ ಶ್ವಾಸಕೋಶದ ದುರ್ಬಲತೆಯಿಂದಂಟಾದದ್ದು ಆ ಕಾಯಿಲೆಯ ಸಂದರ್ಭದಲ್ಲಿ ನಾಗೇಶ್ವರಯ್ಯರ್ ಅವರು ಕೃಷ್ಣಯ್ಯರ್ ಅವರಿಗೆ ಮಾಡಿದ ಸೇವೆ ಸತ್ಕಾರಗಳನ್ನು ಕೃಷ್ಣಯ್ಯರು ಪದೇ ಪದೇ ನೆನೆಸಿಕೊಳ್ಳುತ್ತಿದ್ದರು ಹಾಗೆಯೇ ಆಗ ಪಕ್ಕದಲ್ಲಿದ್ದು ಸೇವೆ ಮಾಡಿದ ಮತ್ತೊಬ್ಬ ಬಂಧುಗಳು ಸಭಾಪತಯ್ಯರ್ ಎಂಬುವರು ಇವರು ಮಧುಗಿರಿಯಲ್ಲಿ ಲಾಯರು ಕೃಷ್ಣಯ್ಯರ್ ಮುಖ್ಯ ಉದ್ಯೋಗ ಮೊದಲು ಜೋಡಿ ಅಂಗಡಿ ಅನಂತರ ಐರೀಶ್ ಪ್ರೆಸ್ ಎಂದು ಹೇಳಿದೆ ಈ ಎರಡು ಉದ್ಯೋಗಗಳನ್ನು ನಡೆಸಿದ ರೀತಿಯನ್ನು ಕುರಿತು ಒಂದು ಮಾತು ಹೇಳಬಹುದು ವ್ಯಾಪಾರದಲ್ಲಿರುವ ವಿದ್ಯಾವಂತರ ಎಚ್ಚರಿಕೆಗಾಗಿ ಜವಳಿ ಅಂಗಡಿ ಜವಳಿ ಅಂಗಡಿಯನ್ನು ನಿರ್ವಾಹ ಮಾಡುತ್ತಿದ್ದವರು ನಿಜವಾಗಿ ವೀರ ವಯಂಗಾರ್ ಎಂಬುವರು ಇವರು ಆರವ ಮುದ ಅಯ್ಯಂಗಾರ್ ಎಂಬ ಜವಳಿ ದಳ್ಳಾಳಿಯ ಭಾವಮೈದ ವೀರರಾಗವಯಂಗಾರ್ಯರಿಗೆ ಸಹಾಯವಾಗಿ ರಂಗಣ್ಣ ರಂಗಸ್ವಾಮಿ ಅಯ್ಯಂಗಾರ್ ಎಂಬುವರಿದ್ದರು ಆರವ ಮುದಯ್ಯಂಗಾರರು ಚಮತ್ಕಾರವಾಗಿ ಮಾತನಾಡುವರು ವ್ಯಾಪಾರದಲ್ಲಿ ಹುಷಾರಿ ಮನುಷ್ಯರು ಎಂದು ಹೆಸರು ಅವರು ಮೇಲೆ ಹೇಳಿದ ಸಿ ಕೃಷ್ಣಮಾಚಾರ್ಯರಿಗೆ ಗಾಢ ಸ್ನೇಹಿತರು ಈ ಒಟ್ಟು ಗೋಷ್ಠಿ ಅಂಗಡಿಯನ್ನು ನಿರ್ವಾಹ ಮಾಡುತ್ತಿತ್ತು ಕೃಷ್ಣೆಯರಿಗೆ ಅವರಲ್ಲಿ ಸಂಪೂರ್ಣವಾದ ನಂಬಿಕೆ ಅವರು ಹೇಳಿದ ಮಾತಿಗೆ ಮರುಪ್ರಶ್ನೆ ಕೂಡ ಹಾಕುತ್ತಿರಲಿಲ್ಲ ಕೃಷ್ಣೆಯರಿಗೆ ಬಹುಮಂದಿ ಸ್ನೇಹಿತರು ಬೆಳಿಗ್ಗೆ ಆ ಸ್ನೇಹಿತರು ಅವರಲ್ಲಿ ನಾನು ಒಬ್ಬ ಅವರ ಮನೆಯಲ್ಲಿ ಸೇರುತ್ತಿದ್ದರು ನ್ಯೂಸ್ ಪೇಪರ್ ಓದುವುದರಿಂದ ರಾಜಕೀಯದ ಚರ್ಚೆ ಮಧ್ಯ ಮಧ್ಯೆ ಕಾಫಿ ತಿಂಡಿ ಬೇರೆ ಹರಟೆ ಇನ್ನೂ ಹನ್ನೆರಡು ಗಂಟೆಯವರೆಗೆ ಮಧ್ಯಾಹ್ನ ಮೂರು ಗಂಟೆಯಾದ ಅಲ್ಲಿಯೇ ಮತ್ತೊಂದು ಗೋಷ್ಠಿ ನಾಲ್ಕು ಗಂಟೆಗೆ ಅಲ್ಲಿಂದ ಹೊರಟು ಸೆಂಟ್ರಲ್ ಕಾಲೇಜಿನ ಮುಂದಿನ ಬಯಲಿನಲ್ಲಿದ್ದ ಟೆನ್ನಿಸ್ ಕೋರ್ಟ್ನಲ್ಲಿ ಟೆನಿಸ್ ಆಟ ಕೃಷ್ಣರವರು ಆ ಕಾಲದ ಫ್ಯಾಷನಿನಂತೆ ಟ್ಯಾಕ್ಟಿಕ್ ಆಗಿ ಬಟ್ಟೆ ಹಾಕುತ್ತಿದ್ದರು ಕೈಯಲ್ಲಿ ಟೆನ್ನಿಸ್ ಬ್ಯಾಟನ್ನು ಹಿಡಿಯುವುದೇ ಒಂದು ಶೋಕು ಈ ಹೊತ್ತಿನ ದಿವಸದಲ್ಲಿ ಸ್ಲೂಕ್ ಸ್ಕೂಲು ಕಾಲೇಜು ಹುಡುಗರಿಗೆ ಹೇಗೆ ಕ್ರಿಕೆಟನ್ನು ಬಿಟ್ಟು ಮಾತಿಗೆ ಬೇರೆ ವಿಷಯವೇ ಇಲ್ಲವೋ ಹಾಗೆ ಆಗ ನಮ್ಮ ಕೃಷ್ಣಯರಿಗೆ ಗೋಷ್ಠಿಗೆ ಟೆನ್ನಿಸ್ ಬಿಟ್ಟು ಬೇರೆ ವಿಷಯವಿಲ್ಲ ಅವನು ಹೇಗೆ ಬಾಲು ತಿರುಗಿಸುತ್ತಾನೆ ಇವನು ಹೇಗೆ ಬ್ಯಾಟನ್ನು ಹಿಡಿದು ಕೈ ತಿರುಗಿಸುತ್ತಾನೆ ಅವನ ಕಾಲಿನ ಹೆಜ್ಜೆ ಹೇಗೆ ತಿರುಗುತ್ತದೆ ಇವನು ಹೇಗೆ ಹಾರಿ ಬಾಲನ್ನು ಹೊಡೆಯುತ್ತಾನೆ ಇದೆ ಮಾತು ಇದು ಬಿಟ್ಟರೆ ಫುಟ್ಬಾಲ್ ಅದರ ವಿವಿಧ ಪರಾಕ್ರಮಗಳು ಈ ಆಟದ ಹೊತ್ತಿಗೆ ಒಂದೊಂದು ಸಾರಿ ಮೆಟ್ಕಾ ಪ್ರೊಫೆಸರರು ಬರುತ್ತಿದ್ದರು ಸಿದ್ದರಾಮಣ್ಣ ಕೆಟಿ ಸುದರ್ಶನಂ ಎಚ್ ಎಸ್ ನಾರಾಯಣರಾವ್ ಇನ್ನೂ ಅನೇಕರು ಗೋಷ್ಠಿಗೆ ಸೇರಿದ್ದರು ಕೃಷ್ಣಯ್ಯರವರು ಆಟದಲ್ಲಿ ಮಹಾ ಸಮರ್ಥರೆಂದು ಯಾರೋ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 ಅತಿಯಾದ ದ್ರಾಕ್ಷಿಮ್ಯ ಹೀಗೆ ಆತ್ಯ ಮುಡಿ ಮುಗಿಸಿಕೊಂಡು ಸಂಜೆ ಸುಮಾರು ಏಳು ಗಂಟೆಗೆ ವಾಪಸ್ ಬರುವುದು ಬಂದು ಮನೆಯ ಮುಂದಿನ ನಡುಮನೆಗೂ ಅಂಗಡಿಗೂ ನಡುವಣ ಗೋಡೆಯಲ್ಲಿದ್ದ ಬಾಗಿಲಲ್ಲಿ ಕೃಷ್ಣಯ್ಯರು ನಿಲ್ಲುವರು ಆಗ ವೀರರಾಘವಯ್ಯಂಗಾರ್ಯರು ಆ ದಿನದ ರೋಜು ಪುಸ್ತಕವನ್ನು ದಿನಚರಿಯ ಪುಸ್ತಕ ಕೃಷ್ಣಯ್ಯರ ಕೈಗೆ ಕೊಡುವರು ಏನಾದರೂ ಒಂದು ಮಾತು ವಿವರಣೆ ಹೇಳುವರು ಸರಕು ಇಷ್ಟು ಬಂದಿತು ಇಷ್ಟು ವ್ಯಾಪಾರವಾಯಿತು ಇಂತವರಿಂದ ಗಿರಾಕಿ ಬಂದಿದೆ ಇತ್ಯಾದಿಯಾಗಿ ಕೃಷ್ಣಯ್ಯರು ನೋಡಿ ಸರಿ ಎನ್ನುವರು ಇದು ಅವರ ವ್ಯಾಪಾರದ ದಕ್ಷತೆ ಹರೀಶ್ ಪ್ರೆಸ್ಸಿನ ನಿರ್ವಾಹದ ರೀತಿಯೂ ಬಹುಮಟ್ಟಿಗೆ ಹೀಗೆಯೇ ಅಲ್ಲಿ ಮ್ಯಾನೇಜರು ಒಬ್ಬರಿದ್ದರು ಲೆಕ್ಕಪಕ್ಕ ಎಲ್ಲ ಮ್ಯಾನೇಜರ್ ಅಧೀನ ಕೃಷ್ಣಯ್ಯರೊಬ್ಬರುವರು ಹರಟೆಗೆ ಸ್ನೇಹಿತರು ಸಿದ್ಧರಾಗಿರುವರು ಅವರು ವಿದ್ಯಾವಂತರಾದದ್ದರಿಂದ ಅವರನ್ನು ಕಂಡು ಮಾತನಾಡಲು ಬರುವವರು ಕೆಲವರು ಅವರು ಒಳ್ಳೆಯವರಾದದ್ದರಿಂದ ಸಾಲ ಸಿಕ್ಕೀತೆ ಬರುವವರು ಕೆಲವರು ನಾನು ಇದನ್ನೆಲ್ಲ ಕಣ್ಣಾರೆ ಕಂಡವನು ನಾನು ವ್ಯಾಪಾರದಲ್ಲಿ ಕೃಷ್ಣರಿಗಿಂತ ಬುದ್ಧಿವಂತನೆಂದು ಒಂದು ಕ್ಷಣ ಮಾತ್ರವೂ ಅಂದುಕೊಂಡಿಲ್ಲ ನಮಗಿಬ್ಬರಿಗೂ ಇದ್ದ ವ್ಯತ್ಯಾಸ ಅವರಿಗೆ ಹಣವಿತ್ತು ಕಳೆದುಕೊಳ್ಳುವುದಕ್ಕೆ ನನಗೆ ಇರಲಿಲ್ಲ ಆದ್ದರಿಂದ ಕಳೆದುಕೊಳ್ಳಲಿಲ್ಲ ನಮ್ಮ ಕೃಷ್ಣಯ್ಯರ್ ಅವರ ಎರಡು ವ್ಯಾಪಾರದಲ್ಲೂ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡದ್ದರ ಕಾರಣವನ್ನು ನಡೆಸಿಕೊಂಡರೆ ಮನಸ್ಸಿಗೆ ತುಂಬ ದುಃಖವಾಗುತ್ತದೆ ದುಃಖದ ಜೊತೆಗೆ ಒಂದು ಅಯೋಗ್ಯತೆಯ ಭಾವನೆಯೂ ಬರುತ್ತದೆ ಕೃಷ್ಣಯ್ಯರನ್ನು ಕಷ್ಟಕ್ಕೆ ತಂದದ್ದು ಅವರ ಒಳ್ಳೆಯತನ ಹಿಂದೂ ಮುಂದೆ ನೋಡದೆ ಒಳ್ಳೆಯತನ ಅವರ ದಾಕ್ಷಿಣ್ಯ ಅವರ ಅತಿಯಾದ ದಾಕ್ಷಿಣ್ಯ ಸಾಲಕ್ಕೆ ಬಂದವನಿಗೆ ಇಲ್ಲವೆಂದು ಹೇಳುವ ನಿರ್ದಾಕ್ಷಿಣ್ಯವಿಲ್ಲ ಸಾಲಗರನ್ನು ಎದುರಿಗೆ ಬಂದಾಗ ಬಾಕಿ ಯಾವಾಗ ಕೊಡುತ್ತಿ ಎಂದು ಕೇಳುವ ನಿರ್ದಾಕ್ಷಿಣ್ಯವಿಲ್ಲ ಎಲ್ಲರಲ್ಲೂ ದಾಕ್ಷಿಣ್ಯ ಎಲ್ಲರಿಗೂ ಕನಿಕರ ಎಲ್ಲರಿಗೂ ರಿಯಾಯಿತಿ ಹೀಗೆ ತಮ್ಮ ಉದಾರತನದಿಂದ ಕೃಷ್ಣಕ್ಕೆ ಸಿಕ್ಕಿಕೊಂಡವರು ನಮ್ಮ ಕೃಷ್ಣಯ್ಯರ್ ಕೆ ಕೃಷ್ಣಯ್ಯರವರು ಐರಿಷ್ ಪ್ರೆಸ್ ಕಾರ್ಖಾನೆಯನ್ನು ಸ್ವಂತ ಉದ್ದೇಶದಿಂದ ಸ್ಥಾಪಿಸಿದವರಲ್ಲ ಆ ಕಾರ್ಖಾನೆಯ ಕತೆ ಹೀಗೆ ಬೆಂಗಳೂರು ಕಂಟೋನ್ಮೆಂಟಿನಲ್ಲಿ ಸರ್ ಹಾಜಿ ಇಸ್ಮಾಯಿಲ್ ಸೇಷ್ ಸಾಹೇಬರ ಇಂಗ್ಲಿಷ್ ವೇರ್ ಎಂಬ ಬಾರಿ ವ್ಯಾಪಾರ ಸಂಸ್ಥೆ ಅಲ್ಲಿ ಗುಮಾಸ್ತರಾಗಿ ಲೆಕ್ಕವಂದಿಗರಾಗಿ ಇದ್ದ ಇಬ್ಬರು ಎಂ ತಿರುಮಲಯ್ಯಂಗಾರ್ಯರು ಮತ್ತು ಸಿ ಎಸ್ ರಾಮಚಂದ್ರ ಅಯ್ಯರ್ ಅವರಿಬ್ಬರಿಗೂ ಸ್ವತಂತ್ರವಾಗಿ ಒಂದು ವ್ಯಾಪಾರ ನಡೆಸಬೇಕೆಂದು ಬಹುದಿನಗಳಿಂದ ಮನಸ್ಸಿತ್ತಂತೆ ಸಾವಿರದ ಒಂಬೈನೂರ ಎಂಟು ಅವರು ಇಂಗ್ಲಿಷ್ ವೇರ್ ಹೌಸಿನಿಂದ ನಿವೃತ್ತಿ ಪಡೆದರು ಹರೀಶ್ ಪ್ರೆಸ್ ಆ ಇಬ್ಬರಿಗೂ ಹೇಳಿದ ಕೃಷ್ಣಮ್ಮಾಚಾರ್ಯರಿಗೂ ಸ್ನೇಹವಿತ್ತು ಈ ಮೂವರೂ ಸೇರಿ ಮುದ್ರಣ ಸಂಸ್ಥೆಯನ್ನು ಪ್ರಾರಂಭಿಸತಕ್ಕದೆಂದು ಸಂಕಲ್ಪಿಸಿದರು ಅದರಂತೆ ಅವರು ಒಂದು ಹಳೆಯ ಮುದ್ರಣ ಯಂತ್ರವನ್ನು ಇತರ ಸಂಬಂಧಪಟ್ಟ ಸಾಮಗ್ರಿಗಳನ್ನು ಕೊಳ್ಳಬೇಕೆಂದು ಹುಡುಕಾಡುತ್ತಿದ್ದಾಗ ಮದ್ರಾಸಿನಲ್ಲಿದ್ದ ಐರಿಷ್ ಪ್ರೆಸ್ ಎಂಬ ಕಾರ್ಖಾನೆ ಕ್ರಯಕ್ಕೆ ದೊರೆಯಲಿರುವ ಸಂಗತಿ ತಿಳಿಯಿತು ಅದರಂತೆ ರಾಮಚಂದ್ರಯ್ಯರ್ ಆ ಐರಿಶ್ ಪ್ರೆಸ್ ಅದರ ಹೆಸರಿನ ಸಮೇತ ಗುಡ್ವಿಲ್ ಕೊಂಡುಕೊಂಡು ಬಂದರು ಅದು ಬೆಂಗಳೂರಿನಲ್ಲಿ ಸ್ಥಾಪನೆಯಾದದ್ದು ಚಿಕ್ಕಪೇಟೆ ಅಕ್ಕಿಪೇಟೆಗಳು ಸೇರುವ ಕಡೆ ಚಿಕ್ಕಲಾಲ್ಬಾಗ್ ಮೂಲೆಯ ಕಟ್ಟಡದಲ್ಲಿ ಆ ಕಟ್ಟಡ ಭಾರೀ ಅದು ಮಹಡಿ ವಿಶಾಲವಾಗಿದ್ದದಲ್ಲದೆ ಕಟ್ಟಡದ ಹಿಂಭಾಗದಲ್ಲಿ ವಿಸ್ತಾರವಾದ ಖಾಲಿ ಅದರಲ್ಲಿ ಒಂದು ಪ್ರಶಸ್ತವಾದ ಅಶ್ವಥ ಕಟ್ಟೆ ನಾಲ್ಕು ಕಡೆಯು ಸೋಫಾನ ಕಟ್ಟಿದ ತಿಳಿ ನೀರಿನ ಕೊಳ ಗಿಡ ಮರಗಳು ರಮ್ಯವಾಗಿತ್ತು ಆ ಕಟ್ಟಡ ಮೈಸೂರಿನಲ್ಲಿ ಪ್ರಸಿದ್ಧರಾದ ಫೋಟೋಗ್ರಾಫರ್ ಎ ವರದಾಚಾರ್ಯರ ಸ್ವತ್ತು ಈ ಉದ್ಯಮಕ್ಕೆ ಬೇಕಾಗಿದ್ದ ಬಂಡವಾಳವನ್ನು ಸುಮಾರು ಮೂರರಲ್ಲೆರಡು ಭಾಗವನ್ನು ಕೆ ಎಸ್ ಜವಳಿ ಅಂಗಡಿಯ ಲೆಕ್ಕದಿಂದ ಮುಂಗಡವಾಗಿ ಕೊಟ್ಟಿತು ಕಾಲಕ್ರಮದಲ್ಲಿ ರಾಮಚಂದ್ರಯ್ಯರು ಬಿಡಿಸಿಕೊಂಡು ಬೇರೆ ಹೋದರು ಕೃಷ್ಣಯ್ಯರು ತಾವು ಸಾಲ ಕೊಟ್ಟಿದ್ದ ಬಂಡವಾಳಕ್ಕೆ ಪ್ರತಿಯಾಗಿ ಅಚ್ಚಿನ ಕಾರ್ಖಾನೆಯನ್ನು ತೆಗೆದುಕೊಳ್ಳಲೊಪ್ಪದೆ ಿದ್ದರೆ ಅವರ ಹಣ ಅವರಿಗೆ ವಾಪಸು ಬರುವ ಸಂಬಂಧ ಸಂಭವವಿರಲಿಲ್ಲ ಹೀಗೆ ಐರೀಶ್ ಪ್ರೆಸ್ಸು ಕೃಷ್ಣೆಯರಿಗೆ ಬಂದದ್ದು ಬಲವಂತ ಮಗಸ್ನಾನ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಎಂಟು ಹತ್ತು ವರ್ಷವಾದ ಮೇಲೆ ಸಾವಿರದ ಸುಮಾರಿನಲ್ಲಿ ಕೃಷ್ಣೆಯರು ಆ ಕಾರ್ಖಾನೆಯನ್ನು ಸಿದ್ದಿಕಟ್ಟೆಯಲ್ಲಿ ಗುಂಡೋಪಂತರ ಕಟ್ಟಡಕ್ಕೆ ಸಾಗಿಸಿದರು ಬಂಡವಾಳವನ್ನು ಹೆಚ್ಚಿಸಿದರು ಕಟ್ಟಡದ ಇಲಾಖೆಯನ್ನು ವಿಸ್ತಾರ ಪಡಿಸಿದರು ಹೊಸ ಯಂತ್ರಗಳನ್ನು ತರಿಸಿದರು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 ಮದಲಾದವು ಅಲ್ಲಿಯೇ ಅಚ್ಚಾದವು ದೊಡ್ಡ ಬೆಲೆ ನಾರಾಯಣ ಶಾಸ್ತ್ರಿಗಳವರ ಶಾರದಾ ಮತ್ತು ವಿದ್ಯಾನಂದ ಪತ್ರಿಕೆಗಳು ವೆಂಕಟನಾರಾಯಣಪ್ಪನವರ ವಿಜ್ಞಾನ ಚ ವಾಸುದೇವಯ್ಯನವರ ಆರ್ಯಕೀರ್ತಿ ನನ್ನ ರಂಗಾಚಾರ್ಲು ಮೊದಲಾದವೆಲ್ಲ ಮುದ್ರಿತವಾದದ್ದು ಅಲ್ಲಿಯೇ ಆ ಕಾಲಕ್ಕೆ ಕೃಷ್ಣಯ್ಯರ ಐರಿಷ್ ಪ್ರೆಸ್ ಬೆಂಗಳೂರಿನ ಅಚ್ಚಿನ ಕಾರ್ಖಾನೆಗಳಲ್ಲಿ ದೊಡ್ಡದು ಬೈಸಿಕಲ್ ಕಳವು ಒಂದು ವಿಶೇಷ ಸಂಗತಿ ಆ ಕಟ್ಟಡದಲ್ಲಿ ಅಂಚಿನ ಕಾರ್ಖಾನೆ ಇದ್ದ ಭಾಗದ ಮುಂದುಗಡೆಯ ಹಾಲಿನಲ್ಲಿ ಗಿರಾಕಿಗಳು ಬಂದು ಕೂಡಲೇ ಅವರಿಗೆ ಬಂದ ಕೂಡಲೇ ಅವರಿಗೆ ಕಾಣುವಂತೆ ಮ್ಯಾನೇಜರು ಕೂಡುತ್ತಿದ್ದರು ಆ ಜಾಗಕ್ಕೆ ಒಂದು ದೊಡ್ಡ ಕೋಣೆಯ ಬಾಗಿಲು ಆ ಕೋಣೆಯಲ್ಲಿ ಮನೆಯ ಮಾಲೀಕರು ಹಳೆಯ ಸಾಮಾನುಗಳನ್ನು ಹಾಕಿಕೊಂಡಿದ್ದರು ಆ ಕೋಣೆಯ ಬಾಗಿಲನ್ನು ತೆರೆಯಬೇಕಾದ ಅವಶ್ಯಕತೆ ಇರಲಿಲ್ಲ ಆದ್ದರಿಂದ ಬೈಸಿಕಲ್ಲುಗಳನ್ನು ಒರಗಿಸಿ ಇಡುತ್ತಿದ್ದರು ಅದು ಯಾವಾಗಲೂ ಮ್ಯಾನೇಜರ್ ಕಣ್ಣು ಮುಂದೆ ಇರುತ್ತಿರುವುದರಿಂದ ಸುರಕ್ಷಿತ ನಂಬಿ ಒಂದು ದಿನ ನಾನು ಹಾಗೆ ನನ್ನ ಬೈಸಿಕಲ್ ಅನ್ನು ಆ ಬಾಗಿಲಿಗೆ ಅನಿಸಿಟ್ಟಿದ್ದೆ ಅಂದು ಬಟವಾಡೆಯ ದಿವಸ ಕೆಲಸಗಾರರೆಲ್ಲರೂ ಮ್ಯಾನೇಜರ್ ಅವರ ಮೇಜಿನ ಸುತ್ತಲೂ ಗುಂಪು ಕಟ್ಟಿ ನಿಂತಿದ್ದರು ಇನ್ನೊಂದು ಸಂದರ್ಭ ಇಲ್ಲಿ ಹೇಳಬೇಕಾದದ್ದು ಆಗ ಅಮಾವಾಸ್ಯ ರಾತ್ರಿ ಎಂಬುದು ಬಟವಾಡೆಯ ಕೆಲಸ ಮುಗಿದು ಬಿಡುವಾಗುವ ವೇಳೆಗೆ ಸುಮಾರು 8 ಗಂಟೆ ನಾನು ಮಹಡಿಯಿಂದ ಇಳಿದು ಬಂದು ನಾನು ಬೈಸಿಕಲ್ಲಿಟ್ಟಿದ್ದ ಕಡೆ ನೋಡಿದೆ ನನ್ನ ಬೈಸಿಕಲ್ಲೂ ಇರಲಿಲ್ಲ ಉಳಿದಿದ್ದ ಒಬ್ಬಿಬ್ಬರು ಕೆಲಸಗಾರರು ಮ್ಯಾನೇಜರು ಕೃಷ್ಣಯ್ಯ ರವರು ಹುಡುಕಾಡಿದರು ಬೈಸಿಕಲ್ಲೂ ಸಿಕ್ಕಲಿಲ್ಲ ಆಗ ಪೊಲೀಸ್ ಸ್ಟೇಷನನ್ನು ಕೋಟೆಯಲ್ಲಿ ಈಗ ಮೆಡಿಕಲ್ ಅಸೋಸಿಯೇಷನ್ ಕಟ್ಟಡ ಇರುವ ಕಡೆ ಇತ್ತು ಈ ಕಟ್ಟಡದ ದಕ್ಷಿಣಕ್ಕೆ ಗೌರ್ಮೆಂಟ್ ಬುಕ್ ಟಿಪ್ಪೋ ಇತ್ತು ಆಗ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರುಗಳಿದ್ದರು ಒಬ್ಬರು ಎಂ ಸುಬ್ಬರಾಯರು ಇನ್ನೊಬ್ಬರು ಸಿ ಕೃಷ್ಣರಾಯರು ಸೂಪರಿಂಡೆಂಟೆಂಡರು ಟಿ ತಂಬುಶೆಟ್ಟಿಯವರು ತನಿಖೆ ಆ ರಾತ್ರಿಯೇ ನಾನು ಕೆಲವು ಸ್ನೇಹಿತರು ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟೆವು ಹದಿನೈದು ಇಪ್ಪತ್ತು ದಿವಸವಾದ ಮೇಲೆ ಪೊಲೀಸಿನವರು ನನ್ನ ಬೈಸಿಕಲ್ಲನ್ನು ಪತ್ತೆ ಮಾಡಿದರು ಆಗಿನ ಕಾಲಕ್ಕೆ ಅದು ಫ್ಯಾಶನ್ನಿನಲ್ಲಿದ್ದ ಬೈಸಿಕಲ್ ಬಿ ಅದಕ್ಕೆ ಕೊಟ್ಟಿದ್ದ ಬೆಲೆ ಮುನ್ನೂರೈವತ್ತು ರೂಪಾಯಿ ಕಂಟೋನ್ಮೆಂಟಿನಲ್ಲಿದ್ದ ಬೆಳಗಾವ್ ವಾಲಾ ಎಂಬಾತನ ಅಂಗಡಿಯಿಂದ ಕೊಂಡದ್ದು ಈ ವಿವರಗಳನ್ನು ಬೈಸಿಕಲ್ ನಂಬರ್ ಒಪ್ಪಿಸಿದ ಮೇಲೆ ರುಜುವಾತಾಯಿತು ಆ ಬೈಸಿಕಲ್ ಅನ್ನು ವಾಣಿ ಅಂಬಾಡಿಯ ಆಚೆಗಿದ್ದ ಒಂದು ಹಳ್ಳಿಯ ಕೆರೆಯಲ್ಲಿ ಹಾಕಿದ್ದ ಅದನ್ನು ಕದ್ದ ಆ ಸಾಮಿ ಆತನು ಜನ್ಮಸ್ಥಳ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 ಬೈಸಿಕಲ್ ಕದ್ದಾತ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವಯಸ್ಸಿನವನು ಚಟುವಟಿಕೆಯಾಗಿದ್ದ ಅವನು ಮಾಡಿದ್ದೇನೋ ತಪ್ಪು ಆದರೆ ರಾಣೋಜಿ ರಾಯರ ಕೋರ್ಟಿನಲ್ಲಿ ರುಜುವಾತಾದರೆ ಅವನಿಗೆ ಎಂಟು ತಿಂಗಳೋ ವರ್ಷವೋ ಸಜಾ ಹಾಕಿಬಿಟ್ಟರು ಹುಡುಗನ ಭವಿಷ್ಯವೆಲ್ಲ ಕೆಟ್ಟು ಹೋದಿತ್ತು ಇದನ್ನು ಯೋಚನೆ ಮಾಡಿ ಒಂದು ಉಪಾಯ ಕಂಡು ಕೋರ್ಟಿನಲ್ಲಿ ಅಪರಾಧಿಯ ಪರವಾಗಿ ಬೇಲೂರು ಶ್ರೀನಿವಾಸ್ ಹೈಂಗಾರ್ಯರು ವಕಾಲತ್ತು ನಡೆಸತಕ್ಕದ್ದು ನನ್ನ ಪರವಾಗಿ ಮೋಕ್ಷಗುಂಡಂ ಶ್ರೀರಾಮ ಕೃಷ್ಣಮೂರ್ತಿಯ ವಕಾಲತ್ತು ಸವಾಲು ಕೋರ್ಟಿನಲ್ಲಿ ನಡೆದದು ಹಿಗೆ ನೀವು ಈತನನ್ನು ಎಷ್ಟು ದಿನದಿಂದ ಬಲ್ಲಿರಿ ಐದಾರು ವರ್ಷದಿಂದ ನಿಮಗೆ ಈತನ ಪರಿಚಯ ಹೇಗಾಯಿತು ಈತ ಕಂಪಾಸಿಟರು ಮೊಳೆ ಜೋಡಿಸುವವನು ಕರ್ನಾಟಕ ಪೇಪರಿನ ಕೆಲಸವನ್ನು ಆಗಾಗ ಮಾಡುತ್ತಿದ್ದ ಈತನ ಕೆಲಸದ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಒಳ್ಳೆಯ ಕೆಲಸಗಾರ ಸ್ವಾಮಿ ಚೊಕಟವಾಗಿ ಕೆಲಸ ಮಾಡುತ್ತಾನೆ ಈತ ಪ್ರೆಸ್ನಲ್ಲಿ ಇನ್ನೇನು ಕೆಲಸ ಮಾಡುತ್ತಾನೆ ಪ್ರೂಫ್ಗಳನ್ನು ತೆಗೆಯುತ್ತಾನೆ ಅದರಿಂದ ಇವನನ್ನು ಪುಲ್ಲರ್ ಎಂದು ಕರೆಯುವುದುಂಟು ಏನು ಪುಲ್ ಮಾಡುತ್ತಾನೆ ಪ್ರೂಫ್ಗಳನ್ನು ಪುಲ್ ಮಾಡುತ್ತಾನೆ ಅದನ್ನು ಚೆನ್ನಾಗಿ ಮಾಡುತ್ತಾನೋ ಹೌದು ಸ್ವಾಮಿ ಕೊಳಕಿಲ್ಲದ ಚೊಕಟ್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 ಕೋರ್ಟಿಗೆ ಹೀಗೆ ವಿಜ್ಞಾಪನೆ ಮಾಡಿದರು ಸ್ವಾಮಿ ಇವನು ಹುಡುಗ ಇದುವರೆಗೆ ಆತನ ಸರ್ವಿಸ್ ರೆಕಾರ್ಡಿನಲ್ಲಿ ಯಾವ ಕಳಾಂಕವೂ ಇಲ್ಲ ತಂದೆ ಸಾಯಿ ಇದ್ದಾರೆ ಅವರು ಮುದುಕರು ಈ ಹುಡುಗನ ವಿಷಯದಲ್ಲಿ ತಾವು ಕನಿಕರ ತೊರದೆ ಅವನ ಜೀವನವೆಲ್ಲ ಕೆಟ್ಟು ಹೋದಿತ್ತು ಅವನು ತಪ್ಪು ಮಾಡಿದ್ದು ನಿಜ ಆ ಹೊತ್ತು ರಾತ್ರಿ ಏನೋ ಬುದ್ಧಿ ಪಲ್ಲಟವಾಗಿರಬೇಕು ಆದದ್ದರಿಂದ ಕ್ಷಮೆ ಪಡೆಯಲು ಅರ್ಹನು ಕೋರ್ಟ್ ಏನಪ್ಪ ಕಳ್ಳತನಾರು ಜುವಾ ಸುಮ್ಮನೆ ಬಿಟ್ಟು ಬಿಡುವುದಕ್ಕಾಗುತ್ತದೆಯೇ ಇನ್ನು ಮುಂದೆ ಸರಿಯಾಗಿ ನಡೆಯುವುದಾಗಿ ಮುಚ್ಚಳಿಕೆ ಬರೆದುಕೊಟ್ಟಾನೋ ಕೋಟಿನ ಅಪ್ಪಣೆಯಾದಂತೆ ಬರೆದುಕೊಡುತ್ತಾನೆ ಹೀಗೆ ಮುಗಿಯಿತು ಆ ಮುಖದ್ದಮೆ ಕೃತಜ್ಞತೆ ಅಲ್ಲಿಂದ ಎಂಟು ಹತ್ತು ವರ್ಷ ಕಳೆದ ಮೇಲೆ ನಾನು ಯಾವುದೋ ಮದುವೆ ಸಂದರ್ಭಕ್ಕೆ ಹೋಗಿ ಕಂಟೋನ್ಮೆಂಟ್ನ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಬರುತ್ತಿದ್ದಾಗ ಆ ಪುಲ್ಲರ್ ಹುಡುಗ ಯಾವುದೋ ಪಕ್ಕದ ಸಂದಿಯಿಂದ ಓಡಿ ಬಂದು ನನ್ನ ಕಾಲುಗಳನ್ನು ಹಿಡಿದುಕೊಂಡ ತಲೆ ಎತ್ತಿ ನೋಡಿದಾಗ ಗುರುತು ಹಿಡಿದೆ ನನ್ನನ್ನು ಕರೆದುಕೊಂಡು ಹೋದ ತಾನು ನಡೆಸುತ್ತಿದ್ದ ಸಣ್ಣ ಪೆಸಿಗೆ ಅಲ್ಲಿ ಆತನ ತಾಯಿ ಇದ್ದರು ತನ್ನ ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೂಗಳ ರಾಶಿಯಲ್ಲಿ ನನ್ನನ್ನು ಮುಳುಗಿಸಿದರು ತಟ್ಟೆ ತಟ್ಟೆ ಹಣ್ಣುಗಳನ್ನು ನನ್ನ ಮುಂದಿಟ್ಟರು ನಾನು ಕೇಳಿದೆ ಇದೆಲ್ಲ ಏನು ಗ್ರಹಗಳೇ ಸ್ವಾಮಿ ನೀವು ಆ ಇವನನ್ನು ಬಿಡಿಸದೇ ಇಲ್ಲಿ ಇದ್ದಿದ್ದರೆ ನಾವೆಲ್ಲ ತಲೆ ಎತ್ತಿ ಈ ಪ್ರಕರಣದಲ್ಲಿ ನಮಗೆಲ್ಲ ಒತ್ತಾಸಿಯಾಗಿದ್ದವರು ಕೃಷ್ಣಯ್ಯರ್ ಕೊಂಚ ತುಂಟಾಟ ಮಾಡುವ ಎಳೆಯರನ್ನು ಅವರು ಹೆಚ್ಚು ವಿಶ್ವಾಸದಿಂದ ನೋಡುತ್ತಿದ್ದರು ಆದ್ದರಿಂದಲೇ ಎಲ್ಲ ಯುವಕರು ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಅವರನ್ನು ಮೆಚ್ಚಿಕೊಂಡು ಸುತ್ತುಗೆಟ್ಟಿರುತ್ತಿದ್ದರು ಕೆ ಎಸ್ ಕೃಷ್ಣಯ್ಯರು ಪಟ್ಟ ಕಷ್ಟ ಪರೀಕ್ಷೆಗಳನ್ನು ನಾನು ಹೆಚ್ಚಾಗಿ ಹೇಳಲಾರೆ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 ಕೃಷ್ಣೆಯರಿಗೆ ಬೊಂಬಾಯಲ್ಲಿ ಆಶ್ರಯ ಕೊಟ್ಟ ಇನ್ನೊಬ್ಬ ಸ್ನೇಹಿತರು ದಿವಾನ್ ಸರ್ ಕೆ ಕಿರಿಯ ಮಗ ರಾಮಸ್ವಾಮಯ್ಯರ್ ಇವರು ಎಲ್ಲ ವಿಷಯಗಳಲ್ಲಿಯೂ ದೊಡ್ಡ ಮನುಷ್ಯರು ಉದಾರಿಗಳು ಕನಿಕರ ತುಂಬಿದವರು ರಾಮಸ್ವಾಮಯ್ಯರ್ ಅವರು ಔರಂಗಾಬಾದಿನಲ್ಲಿದ್ದ ಮಿಲ್ ಕಾರ್ಖಾನೆಯೊಂದರ ಯಜಮಾನರಾಗಿದ್ದರು ಈ ಮಹನೀಯರು ಕೃಷ್ಣಯ್ಯರಿಗೆ ತಮ್ಮ ಕಾರ್ಖಾನೆಯ ಆಫೀಸಿನಲ್ಲಿ ಉದ್ಯೋಗ ಕಲ್ಪಿಸಿದರು ಮುಂಬೈ ಪ್ರವಾಸ ಕೃಷ್ಣಯ್ಯರು ಬೊಂಬಾಯಿನ ಜುಹು ಪ್ರದೇಶದಲ್ಲಿದ್ದರು ಆ ಕಾಲದಲ್ಲಿ ಶ್ರೀಮಾನ್ ಎ ಆರ್ ನಾಗೇಶ್ವರಯ್ಯ ಅವರು ತುಮಕೂರಿನ ಅಡ್ವೊಕೇಟ್ ಹೆಚ್ ವೆಂಕಟರಾಮಯ್ಯನವರು ನಾನು ಬೊಂಬಾಯಿಗೆ ಹೋಗಿದ್ದೆವು ದೇಶೀಯ ಸಂಸ್ಥಾನಗಳ ಪ್ರಜಾಪರಿಷತ್ತನ್ನು ಸ್ಥಾಪಿಸಬೇಕೆಂಬ ಉದ್ದೇಶದಿಂದ ಆ ಪ್ರಯತ್ನಕ್ಕೆ ಬಹು ಗುಜರಾತಿನಿಂದ ಮಹಾರಾಷ್ಟ್ರದಿಂದ ಪ್ರೋತ್ಸಾಹ ಬಂದಿತ್ತು ಆ ಪ್ರಯತ್ನ ಅಂದಿನ ಅಂದಿನ ಮಟ್ಟಿಗೆ ಜಯಶಾಲಿಯಾಯಿತು ಆ ನಮ್ಮ ಬೊಂಬಾಯಿ ಪ್ರವಾಸದಲ್ಲಿ ಸಂತೋಷವಾಗಿ ಭೋಜನ ಮಾಡಿ ಸವಿನೆನಪುಗಳಿಂದ ಕಾಲ ಕಡೆದವು ಕಷ್ಟ ಬಂದರೂ ಮನಸ್ಸನ್ನು ಕೆಡಿಸಿಕೊಳ್ಳದೇ ಇರುವ ಸ್ವಭಾವ ಕೃಷ್ಣಯ್ಯರದು ಒಂದೇ ರೀತಿಯ ಪ್ರೀತಿ ಒಂದೇ ರೀತಿಯ ಅಭಿಮಾನ ನ್ಯಾಷನಲ್ ಹೈಸ್ಕೂಲ್ ಅಲ್ಲಿಂದೀಚೆಗೆ ಕೃಷ್ಣಯ್ಯರ ಸ್ನೇಹಿತರಲ್ಲೊಬ್ಬರಾದ ವಿ ಗೋಪಾಲಸ್ವಾಮಿ ಅಯ್ಯಂಗಾರ್ಯರು ಕೃಷ್ಣಯ್ಯರನ್ನು ಬೆಂಗಳೂರಿಗೆ ಕರೆಯಿಸಿಕೊಳ್ಳಬೇಕೆಂದು ಆಲೋಚನೆ ಮಾಡಿದರು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 ವರ್ಷಕ್ಕೆ ವರ್ಷ ಎರಡು ವರ್ಷಕ್ಕೊಮ್ಮೆ ಅವಕಾಶ ದೊರೆತಾಗ ಬೆಂಗಳೂರಿಗೆ ಬಂದು ಹಳೆಯ ಸ್ನೇಹಿತರನ್ನು ಕಂಡು ಸಂತೋಷ ಪಡಿಸುತ್ತಿದ್ದರು ಹರಕೆ ಗೋಕಲೆ ಸಂಸ್ಥೆಯ ವಿಷಯದಲ್ಲಿ ಅವರಿಗೆ ಅತಿಶಯವಾದ ಆಸಕ್ತಿ ಈ ಸಂಸ್ಥೆಯ ಮೊದಲನೆಯ ಅವತಾರಗಳಲ್ಲಿ ಸೇರಿದವರಲ್ಲವೇ ಅವರು ಇದಕ್ಕೆ ಪೀಟಿಕೆ ಕಟ್ಟಿದವರಲ್ಲಿ ಅವರೊಬ್ಬರು ಈ ಸಂಗತಿಯನ್ನು ಬೇರೆ ಕಡೆ ಪ್ರಸ್ತಾಪಿಸಿದೆ ಸಾವಿರದ ಮೇ ತಿಂಗಳಲ್ಲಿ ಕೃಷ್ಣಯ್ಯರವರು ಗೋಕಲೆ ಸಂಸ್ಥೆಗೆ ಭೇಟಿ ಕೊಟ್ಟು ಸಭಾ ಮಂದಿರ ಪುಸ್ತಕ ಭಂಡಾರ ಮೊದಲಾದ ಕಾರ್ಯ ಸಾಧನಗಳನ್ನು ನೋಡಿ ಸಂತೋಷಪಟ್ಟರು ಅಲ್ಲಿ ಅವರನ್ನು ಕಾಣುವುದಕ್ಕಾಗಿ ಸ್ನೇಹಿತರು ವ್ಯವಸ್ಥೆ ಮಾಡಿದ್ದ ಸತ್ಕಾರೋಪಚಾರಗಳನ್ನು ಸ್ವೀಕರಿಸಿ ತಮ್ಮ ಸಂತೃಪ್ತಿಯನ್ನು ಸೂಚಿಸಿ ಹರಿಸಿದರು ಎಲ್ಲರೂ ತುಂಬ ಸಂತೋಷಪಟ್ಟೆವು ಕೃಷ್ಣಯ್ಯರು ಸರಳ ಸ್ವಭಾವದವರು ಅವರಲ್ಲಿ ಕೃತಿಮವಾಗಲಿ ಆಡಂಬರವಾಗಲಿ ಕೊಂಚವೂ ಒಳ್ಳೆಯದೆಂಬುದರಲ್ಲಿ ನೈಜವಾದ ಪ್ರೀತಿ ಒಳ್ಳೆಯದನ್ನು ಮಾಡಬೇಕೆಂಬ ಶ್ರದ್ಧೆ ನಿರ್ಮಲವಾದ ಪ್ರತಿಫಲ ಇಲ್ಲದ ಒಳ್ಳೆಯತನ ಅವರದು ಕ್ಷಾಮ ನಿವಾರಣೆ ಸಾವಿರದ ಒಂಬೈನೂರ ಒಂಬತ್ತರ ಸುಮಾರಿನಲ್ಲಿ ಬೆಂಗಳೂರಿನಲ್ಲಿ ಕ್ಷಾಮ ಬಂದಿತ್ತು ಜನ ಬಹು ಮಂದಿ ಪರದಾಡುತ್ತಿದ್ದರು ಕ್ಷಾಮ ಮಹಾಜನ ಪ್ರಯತ್ನ ನಡೆಯಬೇಕೆಂದು ಕೃಷ್ಣಯ್ಯರು ನಾನು ಇನ್ನು ಒಬ್ಬಿಬ್ಬರು ಆಲೋಚನೆ ಮಾಡಿ ಆ ತರದುದಿನ ಬಗೆಗೆ ಮಾತನಾಡೋದಕ್ಕಾಗಿ ಒಂದು ಸಣ್ಣ ಸಭೆ ಸೇರಿದೆವು ಅದು ಕೃಷ್ಣಯ್ಯರ ಮನೆಯ ಮಹಡಿಯ ಮೇಲೆ ಆ ದಿನ ಕೃಷ್ಣಯ್ಯರ ಭಾವಂದಿರಾದ ಕೆ ಎ ಕೃಷ್ಣಸ್ವಾಮಿ ಅಯ್ಯರವರು ಬೆಂಗಳೂರಿಗೆ ಬಂದು ಕೃಷ್ಣಯ್ಯರ ಮನೆಯಲ್ಲಿ ಇಳಿದುಕೊಂಡಿದ್ದರು ಕೃಷ್ಣಸ್ವಾಮಿ ಅಯ್ಯರವರು ಆಗ ಚಿಕ್ಕಬಳ್ಳಾಪುರದ ಹೈಸ್ಕೂಲು ಹೆಡ್ ಆಗಿದ್ದರು ನಾಗೇಶ್ವರಯ್ಯರವರು ಆ ದಿನ ನಮ್ಮ ಸಭೆಗೆ ಬಂದಿದ್ದರು ಆಗ ಅವರು ಮದ್ರಾಸಿನಲ್ಲಿ ಬಿ ಎಲ್ ಪರೀಕ್ಷೆಯ ಸಮಾಪನ ಭಾಗದಲ್ಲಿದ್ದರು ಮದ್ರಾಸಿನಿಂದ ಮಧುಗಿರಿಗೆ ಹೋಗತಕ್ಕವರಾಗಿ ಮಾರ್ಗವಶಾತ್ ಬೆಂಗಳೂರಿನಲ್ಲಿ ಒಂದು ದಿನ ತಂಗಿದರು ನನಗೆ ನಾಗೇಶ್ವರಯ್ಯರವರ ಪ್ರಥಮ ಪರಿಚಯವಾದದ್ದು ಅಲ್ಲಿ ಆ ದಿನ ಕ್ಷಾಮ ಸಭೆಯ ನಮ್ಮ ಮಾತುಕತೆ ಮುಗಿಯುವ ಹೊತ್ತಿಗೆ ಅಲ್ಲಿಗೆ ಬಂದಿದ್ದ ಕೃಷ್ಣಸ್ವಾಮಿ ಅಯ್ಯರವರು ನಮ್ಮನ್ನು ಕುರಿತು ನಗುತ್ತಾ ಹೇಳಿದರು ಏನಪ್ಪ ಹೀಗೇನೆ ಕ್ಷಾಮ ನಿವಾರಣೆ ಮಾಡುವುದು ಮಾತು ಬೆಳೆದ ಮೇಲೆ ನನ್ನ ಕಡೆ ಕೈತೋರಿಸಿ ತೋರಿಸಿ ಮೊದಲು ನಿನಗಿರುವ ಕ್ಷಾಮವನ್ನು ನಿವಾರಣೆ ಮಾಡಿಕೊಳ್ಳಯ್ಯ ದೇಶದಸ್ಕಾ ಸ್ಕಾ ಕ್ಷಾಮ ನಿವಾರಣೆ ನಿಮ್ಮಂಥವರ ಕೈಯಲ್ಲಾದಿದ್ದೆ ಅದಕ್ಕೆ ಎಷ್ಟು ಹಣ ಬೇಕು ಎಷ್ಟು ಜನ ಬೇಕು ನಾನು ಕರ್ಮಣ್ಯೇ ವಾದಿಕಾರಸ್ಥೆ ವಾಕ್ಯವನ್ನು ಹೇಳಿ ವಾದದಲ್ಲಿ ಗೆದ್ದೆನೆಂದುಕೊಂಡೆ ಕೃಷ್ಣಸ್ವಾಮಿ ಅಯ್ಯರವರು ಆ ವಾಕ್ಯವನ್ನು ಅರ್ಥ ಎಂದರು ಕರ್ಮಣಿ ಎಂದರೆ ಯಾವ ಕರ್ಮ ಶ್ರಾಮ ನಿವಾರಣಾ ಕರ್ಮವನ್ನು ನಿನಗೆ ನಿಯಮಿಸಿದವರು ಯಾರು ಆ ಕರ್ಮಕ್ಕೆ ನೀನು ಅಧಿಕಾರಿಯೋ ಹೀಗೆ ವಾದ ತೆಗೆದರು ನಾನು ಬುದ್ಧಿ ತಂದುಕೊಂಡೆ ಕೃಷ್ಣಸ್ವಾಮಿ ಅಯ್ಯರಿಗೂ ನನಗೂ ಆ ಹಿಂದೆಯ ಪರಿಚಯವಿತ್ತು ಆ ಕಥೆಯನ್ನು ಬೇರೆ ಕಡೆ ಹೇಳಿದ್ದೇನೆ ಅವರು ಎಂಥ ಪ್ರಾಮಾಣಿಕರೆಂಬುದಕ್ಕೆ ಈಗ ಹೇಳಿದ್ದು ನಿದರ್ಶನ ತಪ್ಪನ್ನು ತಿಳಿದಬೇಕು ಆದರೆ ಸ್ನೇಹದ ರೀತಿಯಲ್ಲಿ ಪ್ರೀತಿಯ ಧ್ವನಿಯಿಂದ ತಿದ್ದಬೇಕು ಇದು ಅವರ ದಾರಿ ಕೃಷ್ಣಸ್ವಾಮಿ ಅವರಿಗೆ ಕೃಷ್ಣಯ್ಯರಲ್ಲಿ ಅತ್ಯಂತ ಪ್ರೇಮ ಒಂದು ಅಪಘಾತ ಸಾವಿರದ ಒಂಬೈನೂರ ಹದಿನಾಲ್ಕು ಒಂದು ವಿಶೇಷ ಸಂಗತಿ ನಡೆಯಿತು ಕೃಷ್ಣಯ್ಯರ ಮನೆ ವಿಶಾಲವಾದದ್ದೆಂದು ಮೂರು ಭಾಗಗಳದ್ದೆಂದು ಹೇಳಿದ್ದೇನಷ್ಟೇ ಅದರಲ್ಲಿ ಮೂರನೆಯ ಭಾಗ ಚಿಕ್ಕಪೇಟೆಗೆ ದಕ್ಷಿಣದ ಕಡೆಯ ಪ್ಯಾರ್ಲ ರಸ್ತೆಗೆ ಸೇರಿಕೊಂಡಿತ್ತು ಆ ಭಾಗದಲ್ಲಿ ಅಡ್ವೊಕೇಟ್ ಬೇಲೂರು ಶ್ರೀನಿವಾಸ ಹೆಂಗಾರಿಯರು ವಾಸ ಮಾಡುತ್ತಿದ್ದರು ಒಂದು ದಿನ ಸಂಜೆ ಐದು ಗಂಟೆ ಶ್ರೀನಿವಾಸ ಹೆಂಗಾರಿಯರ ಬಾರಿಯ ಅರಿಶಿನ ಕುಂಕುಮಕ್ಕಾಗಿ ಮಕ್ಕಳನ್ನು ಕರೆದುಕೊಂಡು ಹೋಗಿದರು ಮನೆಯಲ್ಲಿದ್ದವರು ಶ್ರೀನಿವಾಸ ಹೆಂಗಾರಿಯೊಬ್ಬರೇ ಆಗ ಅವರಿಗೆ ತೋಚಿತು ಅಟ್ಟದ ಮೇಲೆ ತಿಂಡಿ ಮಾಡಿಟ್ಟಿದ್ದಾಳೆ ಅದನ್ನು ಧಾರಾಳವಾಗಿ ಸೇವಿಸುವುದಕ್ಕೆ ಇದು ಸರಿಯಾದ ಕಾಲ ಎಂದು ಈ ಯೋಚನೆ ಮಾಡಿ ಅಟ್ಟಕ್ಕೆ ಏಣಿ ಹಾಕಿ ಒಂದೆರಡು ಮೆಟ್ಟಲು ಹತ್ತಿದ ಹತ್ತಿದ ನೆಲವು ವಜ್ರಗಾರೆ ಮಾಡಿ ಬಹು ನಯವಾಗಿತ್ತು ಏಳಿ ಏಣಿ ಜಾರಿ ನಮ್ಮ ಶ್ರೀನಿವಾಸ ಹೆಂಗಾರಿ ನೆಲಕ್ಕೆ ಬಿದ್ದ ಅಂಗಾತಾಗಿ ಅಂಗಾತನಾಗಿ ಇದರ ಶಬ್ದ ಪಕ್ಕದ ಮನೆಯವರಿಗೆ ಎರಡನೆಯ ಭಾಗ ಕೇಳಿಸಿ ಗಾಬರಿ ಪಟ್ಟು ನೋಡಿದರು ತಲೆಯೊಡೆದು ರಕ್ತ ಬರುತ್ತಿದ್ದುದು ಕಾಣಿಸಿತು ಅವರು ಮೊದಲನೆಯ ಭಾಗದಲ್ಲಿದ್ದ ಕೃಷ್ಣೆಯರಿಗೆ ವರ್ತಮಾನ ತಿಳಿಸಿದರು ನಾನು ಅಲ್ಲಿದ್ದೆ ಎಲ್ಲರೂ ಓಡಿಬಂದೆವು ಶ್ರೀನಿವಾಸ ಹೆಂಗಾರ್ಯರ ಪತ್ನಿಯನ್ನು ಕರೆಸಿದವು ಡಾಕ್ಟರ್ ಗುಂಡಣ್ಣನವರಿಗೆ ಹೇಳಿ ಕರೆಸಿದೆವು ಅವರು ನೋಡಿ ಈಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸತಕ್ಕದ್ದು ಎಂದರು ಅದರಂತೆ ಮಾಡಿದೆವು ಆಸ್ಪತ್ರೆಯಲ್ಲಿ ಸುಮಾರು ಎರಡು ತಿಂಗಳಿದ್ದ ಬಳಿಕ ಗಾಯವಾಸಿಯಾಗಿ ಶ್ರೀನಿವಾಸ ಹೆಂಗಾರ್ಯರು ಮನೆಗೆ ಬಂದರು ಆಗ ಡಾಕ್ಟರ್ಗಳು ಹೇಳಿದ್ದು ಜೀವ ಉಳಿಯಿತು ಆದರೆ ತಲೆಯ ಹಿಂಭಾಗದಲ್ಲಿ ಮೆದುಳಿನ ಸಮೀಪದಲ್ಲಿ ಪೆಟ್ಟಾದದ್ದರಿಂದ ಇವರಿಗೆ ಮನಸ್ಸು ಸಮಾಧಾನವಾಗುವಂತೆ ನೀವೆಲ್ಲ ನೋಡಿಕೊಳ್ಳಬೇಕು ಆತನಿಗೆ ಯಾವುದು ಯಾವುದೂ ಅತಿಯಾಗಬಾರದು ಕೋಪ ಚಿಂತೆ ಸಂತೋಷ ಯಾವುದು ಮಿತಿ ಮೀರದಂತೆ ಯಾವಾಗಲೂ ಆತನನ್ನು ಸಮಚಿತ್ತದಲ್ಲಿಟ್ಟಿರಬೇಕು ಎಂದು ಶ್ರೀನಿವಾಸ ಹೈಂಗಾರ್ಯರು ಆಸ್ಪತ್ರೆಯಲ್ಲಿದ್ದಷ್ಟು ದಿನವೂ ಆತನನ್ನು ಬಡ ಹುಟ್ಟಿದವನಂತೆ ಕಾಪಾಡಿದವರು ಧರ್ಮ ಕಾರ್ಯಗಳು ಸಾವಿರದ ಒಂಬೈನೂರ ಸುಮಾರಿನಲ್ಲಿ ನಾವು ಗೋಖಲೆ ಎಜುಕೇಶನಲ್ ರೀಗ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದೆವು ಒಂದು ನೈಟ್ ಸ್ಕೂಲನ್ನು ಕೃಷಿಯ ರಸ್ತೆಯ ಹತ್ತಿರ ಕಾರ್ಮಿಕರ ಪ್ರಯೋಜನಕ್ಕಾಗಿ ನಡೆಸುತ್ತಿದ್ದೆವು ಯುವಳಿಗೆ ಹಬ್ಬದ ದಿನಗಳಲ್ಲಿ ಮಾಗಡಿ ರಸ್ತೆಯ ಆಸ್ಪತ್ರೆಗಳ ರೋಗಿ ಜನರಿಗೆ ಭಕ್ಷ್ಯ ಹಣ್ಣುಗಳನ್ನು ಬಟ್ಟೆ ಬಡೆಗಳನ್ನು ಈ ಧರ್ಮ ಕಾರ್ಯಗಳಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದವರು ಕೃಷ್ಣಯ್ಯರ್ ಕೃಷ್ಣಯರಿಗೆ ಸಂಸ್ಕೃತದಲ್ಲಿ ತುಂಬಾ ಅಭಿಮಾನ ವಿದ್ವಾ ಶ್ರೀನಿವಾಸ ತಾತ ದೇಶಿಕರು ವವಾನ್ ದೇವನಗೊಂದಿ ನಾರಾಯಣ ಶಾಸ್ತ್ರಿಗಳು ಮೊದಲಾದ ಪಂಡಿತರನ್ನು ಪ್ರೋತ್ಸಾಹಿಸುತ್ತಿದ್ದರು ಅವರಲ್ಲಿ ಕಾವ್ಯಪಾಠ ಶಾಸ್ತ್ರ ಪಾಠ ಮಾಡಿಕೊಳ್ಳಬೇಕೆಂದು ಆಶೆ ಆದರೆ ಅವರಿಗಿದ್ದ ಉದ್ಯೋಗ ಬಾಹುಲ್ಯದಲ್ಲಿ ಪಾಠಕ್ಕೆ ಕಾಲ ಸಿಕ್ಕಲಿಲ್ಲ ನಾನು ಈ ಬಳಸುತ್ತಿರುವ ಕಾಳಿದಾಸನ ಶಾಕುಂತಲ ನಾಟಕದ ಪುಸ್ತಕ ಕೃಷ್ಣಯ್ಯರು ನನಗೆ ಕೊಟ್ಟದ್ದು ಅವರು ಬಿ ತರಗತಿಯಲ್ಲಿ ಅದನ್ನು ವ್ಯಾಸಂಗ ಮಾಡಿದ್ದರಂತೆ ಕೃಷ್ಣಯ್ಯರು ಅವರ ಸ್ನೇಹಿತರು ಕೆಲವರು ಸೇರಿ ಸನ್ಮಿತ್ರ ಮಂಡಳಿ ಎಂಬ ಸಂಘವೊಂದನ್ನು ಸ್ಥಾಪಿಸಿಕೊಂಡಿದ್ದರು ಆ ಮಂಡಳಿಯ ಒಂದು ಗ್ರಂಥ ಭಂಡಾರವನ್ನು ಸೇರಿಸುತ್ತಂತೆ ಅದಕ್ಕೆ ಸೇರಿದ ಒಂದೆರಡು ಪುಸ್ತಕಗಳು ನನ್ನ ಕೈಗೆ ಬಂದು ಈಗ ಅವು ಸಂಸ್ಥೆಯ ಗ್ರಂಥ ಭಂಡಾರದಲ್ಲಿವೆ ದಾದಾಬಾಯಿ ನವರೋಜಿ ರಮೇಶ ಚಂದ್ರದತ್ ಸರ್ ವಿಲಿಯಂ ದಿಗ್ಬಿ ಮೊದಲಾದವರ ಗ್ರಂಥಗಳೆಂದು ಜ್ಞಾಪಕ ಕೃಷ್ಣಯ್ಯರವರು ಕರುಣಾಳು ಅವರ ಮನೆಯಲ್ಲಿ ಹತ್ತಾರು ಮಂದಿ ಅನ್ನ ತಿಂದು ಬೆಳದರು ಹತ್ತಾರು ಮಂದಿ ವಿದ್ಯಾರ್ಥಿಗಳಿಗೆ ಕೃಷ್ಣೆಯರು ವಸತಿ ಸಹಾಯ ವಸ್ತ್ರ ಸಹಾಯ ದ್ರವ್ಯ ಸಹಾಯಗಳನ್ನು ಕೊಟ್ಟರು ಅವರಲ್ಲಿಗೆ ಸಹಾಯಾರ್ಥಿಯಾಗಿ ಬಂದವನು ನಿರಾಶನಾಗಿ ಹಿಂದಿರುಗಿದ್ದೇ ಇಲ್ಲ ನಡತೆಯಲ್ಲಿ ಕೃಷ್ಣಯ್ಯರು ಪರಿಶುದ್ಧರು ಯಾವ ವಿಧವಾದ ಸೋಂಕಿಲ್ಲದವರ ಸೋಂಕಿದವರಲ್ಲ